ಓರುಭ್ಯೋ ನಮಃ ಹರಿ ಹಿ ಓ ಶಿವಪುರಾಣ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ತಂಬೆ ಪುಣಚ್ಚ ವೇದವ್ಯಾಸಕೃತ ಶಿವಪುರಾಣದ ಮೊದಲನೆಯ ವಿದ್ಯೇಶ್ವರ ಸಂಹಿತೆಯಲ್ಲಿ ಹದಿನಾರನೇ ಅಧ್ಯಾಯವನ್ನು ನೋಡ್ತಾ ಇದ್ದೆವು ಅದರಲ್ಲಿ ಮುಂದೆ ಸೂತ ಪುರಾಣಿಗಳು ಹೇಳ್ತಾ ಇದ್ದಾರೆ ಯಾವ ಯಾವ ದಿವಸ ಶಿವನ ಅಥವಾ ಭಗವಂತನ ಪೂಜೆ ಯಾವ ದೇವತೆಗಳು ಪೂಜೆಯನ್ನು ಮಾಡಿದರೆ ಏನೇನು ಫಲ ಸಿಗ್ತದೆ ಅಂಥೇಳಿ ಕಾರ್ತಿಕಾದಿತ್ಯವಾರೇಶು ನೃಣಾಮಾಧಿತ್ಯಪೂಜನಾ ತೈಲಕಾರ್ಪಾಸನಾಥೇತ್ ಕುಷ್ಠಾದಿ ಸಂಕ್ಷಯ ಅಂದರೆ ಕಾರ್ತಿಕ ಮಾಸದ ಆದಿತ್ಯವಾರಗಳಲ್ಲಿ ಒಂದು ಮಾಸ ಅಂಥೇಳಿದರೆ ಸಾಮಾನ್ಯವಾಗಿ ಇಪ್ಪತ್ತ ಎಂಟು ದಿನ ಇದ್ದರೆ ಅಥವಾ ಮೂವತ್ತು ದಿನ ಇದ್ದರೆ ಅಲ್ಲಿ ನಾಲ್ಕು ವಾರಗಳು ಬರ್ಬೋದು ಸಾಮಾನ್ಯ ನಾಲ್ಕು ಆದಿತ್ಯ ವಾರಗಳು ಹೆಚ್ಚಾಗಿ ಆ ಆದಿತ್ಯ ವಾರಗಳ ದಿವಸ ಕಾರ್ತಿಕ ಮಾಸದಲ್ಲಿ ಆದಿತ್ಯನ ಪೂಜೆಯನ್ನು ಮಾಡಿದರೆ ಮನುಷ್ಯನಾದವನು ನರನಾದವನು ನೃಣ್ ನೃ ಅಂದರೆ ನೃ ಶಬ್ದ ಧರ್ಕಾರ ಅಂತ ಶಬ್ದ ಪುಲ್ಲಿಂಗ ನರೌ ನರಹ ಅಂಥೇಳಿ ಬರ್ತದೆ ಋಕಾರ ಅಂತ ಪುಲ್ಲಿಂಗ ನರ ಶಬ್ದ ನ ಅಂದರೆ ಮನುಷ್ಯ ನರ ನರವು ನರಃ ಹಾಗೆ ಬರ್ತದೆ ಹೀಗೆ ಆದಿತ್ಯವಾರ ಕಾರ್ತಿಕ ಆದಿತ್ಯವಾರ ಆದಿತ್ಯನ ಪೂಜೆಯನ್ನು ಮಾಡಿದರೆ ಆಮೇಲೆ ತೈಲ ಕಾರ್ಪಾಸ ದಾನತ್ತು ಎಣ್ಣೆ ಮತ್ತು ಬಟ್ಟೆ ಕಾರ್ಪಾಸ ಅಂದರೆ ಬಟ್ಟೆ ಹತ್ತಿ ಬಟ್ಟೆ ಇವುಗಳನ್ನು ದಾನ ಮಾಡಿದರೆ ಭವೇತ್ ಕುಷ್ಠಾಧಿ ಸಂಕ್ಷಯ ಕು ಮುಂತಾದಂಥ ಮಹಾರೋಗಗಳು ನಾಶವಾಗ್ತವೆ ಹಾರೀತಕಿ ಮರೀಚೀನಾ ವಸ್ತ್ರಕ್ಷೀರಾಧಿಧಾನತಃ ಬ್ರಹ್ಮ ಪ್ರತಿಷ್ಠೆಯ ಚೈವ ಕ್ಷಯ ರೋಗಕ್ಷಯೋ ಭವೆತ್ ಅದೇ ದಿವಸ ಕಾರ್ತಿಕ ಮಾಸದಾದವಾರಗಳಲ್ಲಿ ಹಾರೀತಕಿ ಅಂದರೆ ಅಳಲೆಕಾಯಿ ಅಣಿಲೆಕಾಯಿ ಅಂತ ಹೇಳ್ತಾರೆ ಅಳಲೆಕಾಯಿ ಅಂತ ಹೇಳ್ತಾರೆ ಹ್ಞೂ ಹರೀತಕಿ ಅಂತೇಳಿ ಹಾರೀತಕಿ ಅಂತ ಹೇಳ್ತಾರೆ ಮರೀಚಿ ನಮ್ಮ ಮರೀಚಿ ಅಂದರೆ ಕಾಳುಮೆಣಸು ಕರಿಮೆಣಸು ಉಳ್ಳೆ ಮೆಣಸು ಹ್ಞೂ ಕಪ್ಪು ಮೆಣಸು ಬೇರೆ ಬೇರೆ ಹೆಸರಿಂದ ಕರೀತಾರಲ್ಲ ಅದು ಹಾಲಿ ಮೆಣಸು ಅಂತಲೂ ಕರೀತಾರೆ ಕರವರು ಮರೀಚಿ ಹ್ಞೂ ಮರೀಚಿ ಆದಿ ತೈಲ ಅಂತೇಳಿ ಎಲ್ಲ ಬರ್ತದೆ ಆಯುರ್ವೇದದಲ್ಲಿ ಹೀಗೆ ಹಳದೇಕಾಯಿ ಅಂದರೆ ಸರ್ವ ಔಷಧ ಅಂತೇಳಿ ಕೂಡ ಹೇಳ್ತಾರೆ ಹ್ಞೂ ಅಣಿಲೆಕಾಯಿ ಹ್ಞೂ ಹಾರಿ ಇದಕ್ಕೆ ಮರೀಚಿ ಒಳ್ಳೆ ಮೆಣಸು ಕರಿಮೆಣಸು ಇವುಗಳ ಹಾಗೆ ವಸ್ತ್ರ ಕ್ಷೀರಾದಿ ದಾನತಃ ವಸ್ತ್ರ ಮತ್ತು ಹಾಲು ಮುಂತಾದವುಗಳ ದಾನದಿಂದಲೂ ಬ್ರಹ್ಮ ಪ್ರತಿಷ್ಠೆಯ ಚೈವ ದರಿದ್ರ ಬ್ರಾಹ್ಮಣನಿಗೆ ಜೀವನೋಪಾಯವನ್ನು ಕಲ್ಪಿಸುವ ಮೂಲಕ ಬಡವನ ಬ್ರಾಹ್ಮಣನಿಗೆ ಜೀವನೋಪಾಯವನ್ನು ಕೊಟ್ಟರೆ ಕ್ಷಯ ಕ್ಷಯೋ ಭವೇತ್ ಕ್ಷಯ ನಾಶ ಆಗ್ತದೆ ಕ್ಷಯವಾಗ್ತದೆ ದೀಪಸರ್ಷಪ ದಾನಾಚ ಅಪಸ್ಮಾರ ಕ್ಷಯೋ ಭೇತ್ ದೀಪ ದಾನ ಆಮೇಲೆ ಸರ್ಷಪ ಅಂದರೆ ಸಾಸಿವೆ ದಾನ ಇದರಿಂದ ಅಪಸ್ಮಾರದ ಕ್ಷಯವಾಗ್ತದೆ ಅಪಸ್ಮಾರ ಫಿಟ್ಸ್ ಮೂರ್ಛಾ ರೋಗ ಅಂತ ಹೇಳ್ತಾರೆ ಹ್ಞೂ ಎಪಿಲೆಪ್ಸಿ ಅಂತ ಹೇಳಿದರೆ ಇಂಗ್ಲೀಷ ವೈದ್ಯಕೀಯ ಭಾಷೆಯಲ್ಲಿ ಸಾಮಾನ್ಯ ಇಂಗ್ಲೀಷ್ನಲ್ಲಿ ಫಿಟ್ಸ್ ಅಂತ ಹೇಳ್ತಾರೆ ಹ್ಞೂ ಅಪಸ್ಮಾರ ಮೂರ್ಛ ರೋಗ ಅದರ ನಾಶ ಆಗ್ತದೆ ದೀಪದಾನ ಮತ್ತು ಸಾಸಿವೆ ದಾನವನ್ನು ಮಾಡಿದರೆ ಆ ಕಾರ್ತಿಕ ಮಾಸದ ಆದಿತ್ಯವಾರ ಆದಿತ್ಯನನ್ನು ಪೂಜೆ ಮಾಡಿ ದೀಪದಾನ ಸಾಸಿವೆ ದಾನವನ್ನು ಮಾಡಿದರೆ ಅಪಸ್ ಅಪಸ್ಮಾರದ ನಾಶವಾಗ್ತದೆ ಕೃತ್ಕ ಸೋಮವಾರೇಶ ಶಿವಸೃಣಾಂ ಅದೇ ಕೃತಿಕ ಅಂದರೆ ಕೃತ್ರಿಕ ನಕ್ಷತ್ರ ಮತ್ತು ಸೋಮವಾರ ಗಳಲ್ಲಿ ಅಥವಾ ಕಾರ್ತಿಕ ಮಾಸದ ಸೋಮವಾರಗಳಲ್ಲಿ ಶಿವಸ್ಯ ಯಜನಂ ನೃಣಾಂ ಶಿವನ ಪೂಜೆಯನ್ನು ಮಾಡಿದರೆ ಶಿವನನ್ನು ಅರ್ಚಿಸಿದರೆ ಮನುಷ್ಯನಾದವನು ಮಹಾದಾರಿದ್ರ್ಯ ಶಮನ ಸರ್ವಸಂಪತ್ಕರಂ ಭವೇತ್ ಎಷ್ಟೆಷ್ಟು ದೊಡ್ಡ ದಾರಿದ್ರ್ಯ ಬಡತನ ಕೂಡ ಮಹಾದಾರಿದ್ರ್ಯವೆಲ್ಲವೂ ಕೂಡ ನಾಶವಾಗ್ತದೆ ಮತ್ತು ಸರ್ವಸಂಪತ್ತುಗಳು ಕೂಡ ಲಭಿಸ್ತವೆ ಸಕಲ ಸಂಪತ್ತುಗಳು ಕೂಡ ಸರ್ವಸಂಪತ್ಕರಂ ಭವೇತ್ ಕೃತಿಕ ಸೋಮ ಕಾರ್ತಿಕ ಸೋಮವಾರದ ಶಿವಪೂಜೆ ಗೃಹ ನಕ್ ಗೃಹ ಕ್ಷೇತ್ರಾದಿ ದಾನಾಚ ಗೃಹೋಪಕರಣ ದಿನ ಅದರೊಟ್ಟಿಗೆ ಮನೆ ಕ್ಷೇತ್ರ ಅಂದರೆ ಗದ್ದೆ ಹೊಲ ಮುಂತಾದವುಗಳನ್ನ ಸಕಲ ಪರಿಕರಗಳೊಟ್ಟಿಗೆ ಹ್ಞೂ ಗೃಹೋಪಕರಣಗಳು ಯಾವುದಿದೆ ಅಥವಾ ಕ್ಷೇತ್ರದ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಬೇಕಾದ ಸಲಕರಣೆಗಳು ಏನಿದೆ ಅವುಗಳೊಟ್ಟಿಗೆ ದಾನ ಮಾಡಬೇಕು ಆ ಶಿವಪೂಜೆಯ ಇದನ್ನು ಮಾಡಬೇಕು ಆಮೇಲೆ ಅದರಿಂದ ಸರ್ವಸಂಪತ್ತುಗಳು ಲಭಿಸ್ತವೆ ಒಡೆತನವು ಕೂಡ ನಾಶವಾಗಿ ಹೋಗ್ತದೆ ಶಮನವಾಗ್ತದೆ ಕೃತ್ಕಾ ಭೌಮವಾರೇಶು ಸ್ಕಂದಸ ಯಜನಾ ನೃಣಾಂ ದೀಪಘಂಟಾದಿ ದಾನಾಚ ವಕ್ಸಿದ್ಧಿರಚಿರಾತ್ ಕಾರ್ತಿಕ ಮಾಸದ ಮಂಗಳವಾರ ಭೌಮ ಮಂಗಳೂರು ಭೌಮ ಅಂತೇಳಿ ನಾವು ಹೇಳಿದ್ದೇವೆ ಈ ಹಿಂದೆ ನಾವು ಹೇಳಿದ್ದಲ್ಲ ಮೊದಲಿನವರು ಹೇಳಿದ್ದಾರೆ ಅದನ್ನೇ ನಾವು ಹೇಳಿದ್ದೇವೆ ಕೃತ್ಕ ಭೌಮವಾರು ಸ್ಕಂದಸ್ಯ ಯಜನಾತ್ ನೃಣಂ ಕಾರ್ತಿಕ ಮಂಗಳವಾರ ಸ್ಕಂದ ಅಂದರೆ ಶಿವವೀರ್ಯವು ಸ್ಕಂದವಾಗಿ ಅದು ಬೇರೆ ಬೇರೆ ಅಂದರೆ ಗಂಗೆಯಲ್ಲಿ ಬಿತ್ತು ಗಂಗೆಯ ಅಂತೇಳಿ ಅದ ಆಮೇಲೆ ಅಗ್ನಿ ಗಂಗೆ ಧರಿಸಲಿಕ್ಕಾಗದ ಅಗ್ನಿ ಅಗ್ನಿಯಲ್ಲಿ ಆಗ್ ಅಗ್ನಿಪುತ್ರ ಅಂತೇಳಿ ಅನಿಸಿದ ಸ್ಕಂದ ಸುಬ್ರಹ್ಮಣ್ಯ ನಾಮನೆ ಕೃತಿಕಾ ದೇವಿಯರಿಂದ ಸಲಹಲ್ಪಟ್ಟು ಕಾರ್ತಿಕೇಯ ಅಂತೇಳಿ ಅನಿಸಿಕೊಂಡ ಆರು ಜನ ಕೃತಿಕಾ ದೇವಿಯರಿಂದ ಸಲಹಲ್ಪಟ್ಟು ಆರು ಗುಹೆಗಳನ್ನಾಗಿ ಷಣ್ಮುಖ ಅಥವಾ ಷಡಾನನ ಅಂತೇಳಿ ಅನಿಸಿಕೊಂಡ ಹೀಗೆ ಬೇರೆ ಬೇರೆ ಹೆಸರುಗಳು ಗುಹೆಯಲ್ಲಿ ಧ್ಯಾನ ಮಾಡಿ ಗುಹ ಹೀಗೆ ಬೇರೆ ಬೇರೆ ಹೆಸರುಗಳನ್ನ ಸ್ಕಂದ ಶಿವನ ವೀರ್ಯ ಸ್ಕಂದವಾಗಿ ಸ್ಖಲನವಾಗಿ ಉಂಟಾದಂತಹ ಒಂದು ಸಂತಾನ ಹಾಗಾಗಿ ಸ್ಕಂದ ಅಂತೇಳಿ ಹೆಸರು ಬಂತು ಹ್ಞೂ ಅಂತಹ ಸ್ಕಂದನ ಪೂಜೆಯನ್ನು ಮಾಡಿದರೆ ಕಾರ್ತಿಕ ಮಂಗಳವಾರ ಆಮೇಲೆ ದೀಪ ದಾನ ಮತ್ತೆ ಘಂಟಾ ದಾನಗಳನ್ನು ಮಾಡಿದೆ ಅದರೊಟ್ಟಿಗೆ ಆಗ ಅಂಥವನಿಗೆ ವಾಕ್ಸಿದ್ಧಿ ತಾನು ಹೇಳಿದಂತೆ ನಡೆಯುವಂಥದ್ದು ಹ್ಞೂ ಹೇಳಿದ್ದು ನಡೀತದೆ ವಾಕ್ಸಿದ್ಧಿ ಅದು ಲಭಿಸ್ತದೆ ಅಚಿರ ಭವ್ಯಿತು ಅಂದರೆ ಬಹು ಬೇಗನೆ ಉಂಟಾಗ್ತದೆ ಅಂಥೇಳಿ ಹ್ಞೂ ವಾಕ್ಸಿದ್ಧಿ ವಾಕ್ಸಿದ್ಧಿ ಅಂದರೆ ಮಾತನಾಡುವಂಥ ಸಿದ್ಧಿ ಕಲೆ ಅಂತೇಳಿ ಕೂಡ ಆಗ್ತದೆ ಇನ್ನೊಂದು ಹೇಳಿದ್ದು ಆಗ್ತದೆ ಬಾಯಲ್ಲಿ ಹೇಳಿದ್ದೆಲ್ಲ ನಡೀತದೆ ಅಂತೇಳಿ ಹೇಳ್ತಕ್ಕಂಥದ್ದು ಇದೆರಡು ಕೂಡ ಆಗ್ತದೆ ಹಾಗೆಯೇ ಮುಂದೆ ಕೃತಿಕ ಸೌಮ್ಯವಾರೇಶು ವಿಷ್ಣುರ್ವೈ ಯಜನ ನೃಣಾಂ ದಧ್ಯೋದನಸ ದಾನಂಚ ಸತ್ಸಂತ ಸತ್ಸಂತಾನಕರಂ ಭ ಕಾರ್ತಿಕ ಮಾಸದ ಸೌಮ್ಯವಾರ ಬುಧ ಸೌಮ್ಯ ಬುಧವಾರ ವಿಷ್ಣುರ್ವೈ ನೃಣಾಂ ವಿಷ್ಣುವನ್ನು ಪೂಜೆ ಮಾಡಿದರೆ ದಧ್ಯೋದನಸ ದಾನಂಚ ಹಾಗೆ ದಧಿ ಅಂದರೆ ಮೊಸರು ಅನ್ನ ಅಂದರೆ ಓ ಓದನ ಅಂದರೆ ಅನ್ನ ದದಿ ಓದನ ಅಂತೇಳಿದರೆ ಮೊಸರನ್ನ ಕರ್ಡ್ ರೈಸ್ ಹೀಗೆ ಕಾರ್ತಿಕ ಸೋಮವಾರದಿವಸ ದಿವಸ ವಿಷ್ಣುವನ್ನು ಪೂಜಿಸಿ ಮೊಸರನ್ನವನ್ನು ದಾನ ಮಾಡಿದರೆ ಸತ್ಸಂತಾನ ಉಂಟಾಗ್ತದೆ ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ ಅಂಥೇಳಿ ಕೃತಿಕ ಗುರುವಾರೇಶುಬ್ರಹ್ಮಣು ಯಜನಾಾರ್ನೈಹಿ ಮಧುಸ್ವರ್ಣಾಜ್ಯದಾನೇನ ಭೋಗವೃದ್ಧಿರ್ಭವೆ ನೃಣ ಕೃತ್ಕ ಗುರುವಾರ ಕಾರ್ತಿಕ ಮಾಸದ ಗುರುವಾರಗಳಲ್ಲಿ ಬ್ರಹ್ಮನನ್ನು ಪೂಜಿಸಿದರೆ ಧನ ಅಂದ್ರೆ ಹಣ ಮಧು ಜೇನುತುಪ್ಪ ಸ್ವರ್ಣ ಚಿನ್ನ ಆಜ್ಯ ತುಪ್ಪ ಇವುಗಳನ್ನು ದಾನ ಮಾಡಿದರೆ ಭೋಗವೃದ್ಧಿ ಭವೇತ್ ನೃಣಂ ಮನುಷ್ಯರಿಗೆ ಪೂಜಿಸಿದಂಥವರಿಗೆ ನರರಿಗೆ ಭೋಗವು ಹೆಚ್ಚಾಗಿ ಲಭಿಸುತ್ತದೆ ಸುಖ ಕೃತ್ಕ ಶುಕ್ರವಾರೇಶು ಗಜ ಗೋಮೇಡಯಾ ಜ ಗಜ ಗೋಮೇಡಯ ಗಂಧಪುಷ್ಪ ಅನ್ನದಾನೇನ ಭೋಗ್ಯವೃದ್ಧಿರ್ಭವೇನ್ ಅಲ್ಲಿ ಗುರುವಾರ ಆಯುರ್ವೃದ್ಧಿ ಅಂತೇಳಿ ಹೇಳಬೇಕಿತ್ತು ಆದರೆ ಇಲ್ಲಿ ಭೋಗವೃದ್ಧಿ ಅಂತೇಳಿ ಹೇಳಿದ್ದಾರೆ ಬ್ರ ಬ್ರಹ್ಮನಿಂದ ಆಯುಷ ಸಿಗ್ತದೆ ಅಂತೇಳಿ ಹಿಂದೆ ಹೇಳಿದರು ಇರಲಿ ಕೃತಿಕ ಶುಕ್ರವಾರಗಳಲ್ಲಿ ಗಜ ಗೋಮೇಡ ಯಾಜನಾಥ ಗಣಪತಿಯನ್ನು ಪೂಜೆ ಮಾಡೋದರಿಂದ ಇಲ್ಲಿ ಇಂದ್ರ ಅಂತೇಳಿ ಹೇಳಲಿಲ್ಲ ಸ್ವಲ್ಪ ವ್ಯತ್ಯಾಸ ಬರ್ತದೆ ಇಂದ್ರ ಶುಕ್ರವಾರ ಕಲಿದೇವತೆ ಅಂತ ಹಿಂದೆ ಹೇಳಿದರು ಗಣಪತಿಯನ್ನು ಪೂಜೆ ಮಾಡೋದರಿಂದ ಕಾರ್ತಿಕ ಶುಕ್ರವಾರ ಗಂಧಪುಷ್ಪಾನ್ನ ದಾನೇನ ಗಂಧ ಪುಷ್ಪ ಅನ್ನ ಇವುಗಳ ದಾನದಿಂದ ಭೋಗ್ಯವೃದ್ಧಿರ್ಭವೇ ನೃಣಾಂ ಭೋಗವೃದ್ಧಿ ಆಗ್ತದೆ ಸುಖವೃದ್ಧಿ ಆಗ್ತದೆ ಅಂತೇಳಿ ಹೇಳ್ತಾರೆ ವಂಧ್ಯಾ ಸುಪುತ್ರಭತೆ ಸ್ವರ್ಣರೌಪ್ಯಾಧಿ ದಾನತಃ ಹಾಗೆ ಸುವರ್ಣ ಚಿನ್ನ ಮತ್ತೆ ರೌಪ್ಯ ಅಂದರೆ ಬೆಳ್ಳಿ ಇವುಗಳನ್ನು ದಾನ ಮಾಡಿದರೆ ಬಂಜೆಯು ಸುಪುತ್ರನನ್ನ ಪಡಿತಾಳೆ ಅದೇ ಕಾರ್ತಿಕ ಶುಕ್ರವಾರ ಗ ಗಣಪತಿಯನ್ನು ಅರ್ಚಿಸಿ ಚಿನ್ನ ಬೆಳ್ಳಿಗಳನ್ನು ದಾನ ಮಾಡಿದರೆ ಬಂಜೆಯಾದವಳು ಒಳ್ಳೆಯ ಸಂತಾನವನ್ನು ಪುತ್ರ ಪಡೀತಾಳೆ ಕೃತ್ಕ ಶನಿವಾರೇಶು ದಿಕ್ಪಾಲನಾಂಚ ವಂದನ ವಂದಿಸಿದರೆ ಪೂಜೆ ಮಾಡಿದರೆ ದಿಕ್ಪಾಲಕರುಗಳು ಅಂತೇಳಿದರೆ ಯಾರು ಒಂದೊಂದು ದಿಕ್ಕಿಗೆ ಒಬ್ಬೊಬ್ರು ಇದ್ದಾರೆ ಹ್ಞೂ ದಿಕ್ಪಾಲಕರು ಅದರಲ್ಲಿ ದಿಕ್ಪಾಲ ಗ್ರಹಗಳು ಬೇರೆ ಇದೆ ದಿಕ್ಪಾಲಕ ದೇವತೆಗಳು ಬೇರೆ ಇದ್ದಾರೆ ಹ್ಞೂ ಪೂರ್ವಕ್ಕೆ ಇಂದ್ರ ಅಗ್ ಆಗ್ನೇಯಕ್ಕೆ ಅಗ್ನಿ ದಕ್ಷಿಣಕ್ಕೆ ಯಮ ಆಮೇಲೆ ನೈಋತ್ಯಕ್ಕೆ ನಿರುತಿ ಪಶ್ಚಿಮಕ್ಕೆ ವರುಣ ವಾಯವ್ಯಕ್ಕೆ ವಾಯು ಹ್ಞೂ ಹಾಗೆಯೇ ಉತ್ತರಕ್ಕೆ ಕುಬೇರ ಈಶಾನ್ಯಕ್ಕೆ ಈಶಾನ ಹ್ಞೂ ಅಥವಾ ಶಿವ ಇದಿಷ್ಟು ಹಾಗೇ ಊರ್ಧ್ವ ಲೋಕಕ್ಕೆ ಬ್ರಹ್ಮ ಅಧೋ ಲೋಕಕ್ಕೆ ಊರ್ಧ್ವ ದಿಶೆ ದಿಕ್ಕಿಗೆ ಮೇಲಿನ ದಿಕ್ಕಿಗೆ ಕೆಳಗಿನ ದಿಕ್ಕಿಗೆ ಶೇಷ ವಾಸುಕಿ ಅಥವಾ ಆದಿಶೇಷ ಹ್ಞೂ ಅಂತೇಳಿ ಒಂದೊಂದು ದಿಕ್ಕಿನ ಅಧಿಪತಿಗಳು ಹಾಗೆ ದಿಕ್ಪಾಲಕರು ದಿಕ್ಪಾಲಕರು ಒಂದು ಗ್ರಹಗಳು ಕೂಡ ಇದೆ ದಿಗ್ಗ್ರಹಗಳು ದಿಗ್ಗಜಗಳು ಹ್ಞೂ ಬೇರೆ ಆಯಾ ದಿಕ್ಕುಗಳಿಗೆ ಗ್ರಹಗಳು ಹಾಗೆ ಬರ್ತದೆ ಬೇರೆ ಬೇರೆ ಗ್ರಹಗಳು ಒಂದೊಂದು ದಿಕ್ಕಿಗೆ ಸಾಮಾನ್ಯವಾಗಿ ಪೂರ್ವ ದಿಕ್ಕಿಗೆ ಸೂರ್ಯ ಆಗ್ನೇಯಕ್ಕೆ ಚಂದ್ರ ದಕ್ಷಿಣಕ್ಕೆ ಮಂಗಳ ಆಮೇಲೆ ಈಶಾನ್ಯಕ್ಕೆ ಬುಧ ಉತ್ತರಕ್ಕೆ ಗುರು ಪೂರ್ವಕ್ಕೆ ಶುಕ್ರ ಪಶ್ಚಿಮಕ್ಕೆ ಶನಿ ನಿವೃತ್ತಿ ಅಥವಾ ನೈಋತ್ಯ ದಿಕ್ಕಿಗೆ ರಾಹು ಮತ್ತು ವಾಯುವ್ಯ ದಿಕ್ಕಿಗೆ ಕೇತು ಅಂಥೇಳಿ ಸಾಮಾನ್ಯವಾಗಿ ಆಯಾ ದಿಕ್ಕುಗಳಿಗೆ ಗ್ರಹಗಳನ್ನು ಹೇಳಿದ್ದಾರೆ ಪೂರ್ವಕ್ಕೆ ಸೂರ್ಯ ಆಗ್ನೇಯಕ್ಕೆ ಚಂದ್ರ ದಕ್ಷಿಣಕ್ಕೆ ಮಂಗಳ ನೈಋತ್ಯಕ್ಕೆ ರಾಹು ಪಶ್ಚಿಮಕ್ಕೆ ಶನಿ ಪೂರ್ವಕ್ಕೆ ಶುಕ್ರನು ಇದ್ದಾನೆ ಪಶ್ಚಿಮಕ್ಕೆ ಶನಿ ಆಮೇಲೆ ವಾಯವ್ಯಕ್ಕೆ ಕೇತು ಉತ್ತರಕ್ಕೆ ಗುರು ಈಶಾನ್ಯಕ್ಕೆ ಬುಧ ಹೀಗೆ ಇಲ್ಲಿ ಅಷ್ಟ ದಿಕ್ಕುಗಳಿಗೆ ಹೇಳಿದ್ದಾರೆ ದಿಗ್ಗ್ರಹಗಳು ಆಯಾ ದಿಕ್ಕುಗಳಿಗೆ ಆಮೇಲೆ ದಿಗ್ಗಜಾನಂಚ ನಾಗಾಂ ಸೇತುಪಾನಂಚೂಜನ ತ್ಯಂಬಕ್ರ ವಿಷ್ಣು ಪಾಪಹರಸ್ಯ ಈ ಕಾರ್ತಿಕ ಮಾಸದ ಶನಿವಾರಗಳಲ್ಲಿ ದಿಗ್ಪಾಲಕರು ದಿಗ್ಗಜಗಳು ಸೇತುಪಾಲಕರು ಮುಕ್ಕಣ್ಣನಾದಂತಹ ರುದ್ರ ತ್ರಿಯಂಬಕ ತ್ರಿ ಅಂಬಕ ಮೂರು ಕಣ್ಣುಗಳಿರ್ತಕ್ಕಂಥವನು ರುದ್ರ ಶಿವ ಆಮೇಲೆ ವಿಷ್ಣು ಇವರ ಅರ್ಚನೆಯನ್ನು ಮಾಡಿದರೆ ಅದಕ್ಕೆ ಅದೇ ರೀತಿಯಲ್ಲಿ ಪಾಪಹರಣ ವಿಷ್ಣು ಅಂತೇಳಿ ಹರಿ ಹರಿದ ಪಾಪಾನಿ ತ್ರಿಯಂಬಕನಾದಂಥ ರುದ್ರ ಹಾಗೆಯೇ ಜ್ಞಾನದಂ ಬ್ರಹ್ಮಣ್ಶ್ಚೈವ ಧನ್ವಂತರಿ ಅಶ್ವಿನೋಸ್ತಥ ಬ್ರಹ್ಮ ಜ್ಞಾನದ ಅಂದರೆ ಜ್ಞಾನವನ್ನು ಕೊಡ್ತಕ್ಕಂತಹ ಬ್ರಹ್ಮನ ಅರ್ಚನೆ ಮತ್ತು ಧನ್ವಂತರಿ ಅಶ್ವಿನೋಸ್ತಥರಿ ಅಶ್ವಿನಿ ದೇವತೆಗಳ ಅರ್ಚನೆ ಇದರಿಂದ ಬೇರೆ ಬೇರೆ ಫಲಗಳು ಸಿಗ್ತದೆ ಅಂತೇಳಿ ಹೇಳ್ತಾರೆ ಬ್ರಹ್ಮ ಜ್ಞಾನವು ಲಭಿಸ್ತದೆ ಪಾಪ ನಾಶ ಆಗ್ತದೆ ಹೀಗೆ ಒಬ್ಬೊಬ್ಬರನ್ನು ಅರ್ಚನೆ ಮಾಡಿದರೆ ಒಂದೊಂದು ಫಲಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಇದು ಜ್ಞಾನ ಬ್ರಹ್ಮಜ್ಞಾನವನ್ನು ಕೊಡುತ್ತದೆ ಯಾವುದು ದಿಕ್ಪಾಲಕರ ಕಾರ್ತಿಕ ಶನಿವಾರದಗಳಲ್ಲಿ ದಿಕ್ಪಾಲಕರ ಮತ್ತು ದಿಗ್ಗಜರುಗಳ ಹಾಗೆ ಸೇತುಪಾಲಕರ ಹ್ಞೂ ಆಮೇಲೆ ನಾಗಗಳ ದಿಗ್ ನಾಗಗಳ ಪೂಜನೆ ಪೂಜೆ ಆಮೇಲೆ ತ್ರಿಯಂಬಕ ರುದ್ರ ಮುಖಣ್ಣನಾದ ರುದ್ರನ ಆರಾಧನೆ ಮತ್ತು ಪಾಪಹರಣಾದ ಮಾಡಿದರೆ ಇದು ಬ್ರಹ್ಮಜ್ಞಾನವನ್ನು ಉಂಟು ಮಾಡುತ್ತದೆ ಹಾಗೆಯೇ ಬ್ರಹ್ಮ ಚ ಬ್ರಹ್ಮನನ್ನು ಕೂಡ ಆರಾಧಿಸಿದರೆ ಹಾಗೇ ಧನ್ವಂತರಿ ಹಾಗೆ ಅಶ್ವಿನಿಗಳ ಆರಾಧನೆಯನ್ನು ಮಾಡಿದರೆ ಈ ಕಾರ್ತಿಕ ಶನಿವಾರಗಳಲ್ಲಿ ರೋಗಾಪಮೃತ್ಯುಹರಣಂ ತತ್ಕಾಲವ್ಯಾಧಿಶಾಂತಿದಂ ರೋಗಗಳನ್ನು ನಾಶ ಮಾಡುತ್ತದೆ ಅಪಮೃತ್ಯುವನ್ನು ನಾಶ ದೂರ ಮಾಡ್ತದೆ ಹಾಗೆ ಆ ಕಾಲದಲ್ಲಿ ಆ ಸಂದರ್ಭದಲ್ಲಿರತಕ್ಕಂಥ ಯಾವ ವ್ಯಾಧಿಗಳು ರೋಗಗಳಿದೆಯೋ ಅವುಗಳನ್ನು ಶಮನ ಮಾಡ್ತವೆ ಧನ್ವಂತರಿ ಮತ್ತು ಅಶ್ವಿನಿ ಇವರ ಆರಾಧನೆಯನ್ನು ಮಾಡಿದರೆ ಆಯಾಯ ಕಾಲಗಳಲ್ಲಿ ಉದ್ಭವಿಸಿದಂಥ ರೋಗಗಳು ಮಹಾರೋಗಗಳು ಅಪಮೃತ್ಯು ಎಲ್ಲ ಕೂಡ ನಾಶ ಆಗ್ತದೆ ಲವಣಾಯಸ ತೈಲ ನಾಂ ಮಾಶಾದೀನಾಂಚದಾನಥಃ ತ್ರಿಕಟು ಫಲಗಂಧಾನಾಂ ಜಲಾದೀನಾಂಚ ಲವಣ ಉಪ್ಪು ಅಯಸ ಲೋಹ ತೈಲ ಎಣ್ಣೆ ಮಾಶ ಉದ್ದು ಇವುಗಳ ಮುಂತಾದಂತಹ ಉದ್ದು ಮುಂತಾದ ಧಾನ್ಯಗಳು ಹಾಗೆಯೇ ತ್ರಿಕಟು ತಾರೇಕಾಯಿ ಅಂತೇಳಿ ಹೇಳ್ತಾರೆ ಆಮೇಲೆ ತ್ರಿಕಟು ಫಲ ಗಂಧಾಂ ಜಲಾದೀನ ತಾರೇಕಾಯಿ ತ್ರಿಕಾಟು ಅಂದರೆ ಮೂರು ಹ್ಞೂ ಅಳಲೆಕಾಯಿ ನೆಲ್ಲಿಕಾಯಿ ಹ್ಞೂ ಆಮೇಲೆ ಗಂಧ ಜಲ ಮುಂತಾದವುಗಳ ದಾನ ಮಾಡಿದರೆ ದ್ರವಾಂ ಕಠಿಣಾ ನಾಂಚ ಪ್ರಸ್ಥೇನ ಫಲವಾನಂತಹ ಗಂಧ ಜಲ ಮುಂತಾದವುಗಳನ್ನು ದಾನ ಮಾಡುವಂಥದ್ದು ಹಾಗೆ ಒಂದು ಪ್ರಸ್ಥ ಪರಿಮಿತವಾದಂತಹ ಮೃದುವಾದ ಮತ್ತು ಕಠಿಣವಾದ ವಸ್ತುಗಳನ್ನು ದಾನ ಮಾಡಿದರೆ ಸ್ವರ್ಗಪ್ರಾಪ್ತಿರ್ಧನುರ್ಮಾಸೇ ಶ್ಯುಶಃ ಕಾಲೇಜ ಪೂಜನ ಸ್ವರ್ಗವು ಲಭಿಸ್ತದೆ ಕಾರ್ತಿಕ ಮಾಸ ಅಂದರೆ ಕಾರ್ತಿಕ ಪೂಜೆ ದೀಪೋತ್ಸವ ಎಲ್ಲ ಧನುರ್ಮಾಸ ಹಾಗೆ ಮಾಡಿದರೆ ಸ್ವರ್ಗವು ಲಭಿಸ್ತದೆ ಉಷಃಕಾಲೆ ಪೂಜೆ ಧನುರ್ಮಾಸದ ದಿವಸ ಬೆಳಿಗ್ಗೆ ಪೂಜೆ ಮಾಡಿದರೆ ಹ್ಞೂ ಸ್ವರ್ಗಪ್ರಾಪ್ತಿ ಉಂಟು ಮಾಡ್ತದೆ ಹಾಗೆ ಈ ವಸ್ತುಗಳನ್ನು ದಾನ ಮಾಡಿದರೆ ಸ್ವರ್ಗಪ್ರಾಪ್ತಿಯಾಗ್ತದೆ ಕಾರ್ತಿಕ ಶನಿವಾರದ ದಿವಸ ಶಿವ ದೀನಾಂಚ ಸರ್ವ ಕ್ರಮದ್ವೈ ಸರ್ವಸಿದ್ಧ ಅಂದರೆ ಶಿವನೇ ಮೊದಲಾದ ದೇವತೆಗಳನ್ನು ಕ್ರಮವಾಗಿ ಪೂಜಿಸಿದರೆ ಆಯಾಯ ವಾರಗಳಲ್ಲಿ ಧನುರ್ಮಾಸದಲ್ಲಿ ಆಯಾಯ ಸಿದ್ಧಿಗಳು ಉಂಟಾಗ್ತದೆ ಶಾಲನ್ನ ಹವಿಷ್ಯಸ ನೈವೇದ್ಯ ಶಸ್ತ ಶಾಳ್ಯನ್ನದ ನೈವೇದ್ಯ ಇದು ಅತ್ಯಂತ ಪ್ರಶಸ್ತವಾದದ್ದು ಹ್ಞೂ ಪಾಯಸದ ಅನ್ನ ಶಾಲ್ಯನ್ನ ವಿವಿಧ ಅನ್ನವೇದ್ಯ ಧನುರ್ಮಾಸ ವಿಶಿಷ್ಯತೆ ಮಾಗಶೀರ್ಷೆ ಅನ್ನದಸ್ಯ ಸರ್ವಿಷ್ಟಫಲ ಭವೆ ಲಭೆತ್ ಧನುರ್ಮಸಲ್ಲಿ ವಿವಿಧ ಬಗೆಯ ಅನ್ನಗಳನ್ನು ನಿವೇಶಿಸುವಂಥದ್ದು ಶ್ರೇಷ್ಠವಾದದ್ದು ಪ್ರಶಸ್ತವಾದದ್ದು ಮಾರ್ಗಶೀರ್ಷ ಮಾಸದಲ್ಲಿ ಅನ್ನದಾನವನ್ನು ಮಾಡಿದರೆ ಬೇಕಾದಂತ ಫಲಗಳೆಲ್ಲ ಕೂಡ ಸಿದ್ಧಿಸ್ತದೆ ಸರ್ವ ಇಷ್ಟಫಲೇತ್ಾಪಕ್ಷಯ ಚೇಷ್ಟಸಿಂಚಾರೋಗ್ಯಂಧರ್ಮೇ ಸಮ್ಯಗೇದರಿಜ್ಞಾನ ಸದನುಷ್ಠಾನಮೇಶೀರ್ಷ ಮಾಸದಲ್ಲಿ ಅನ್ನದಾನವನ್ನು ಮಾಡಿದರೆ ಏನೇನಾಗ್ತದೆ ಅಂತೇಳಿ ಇಹಾಮತ್ರ ಮಹಾಭೋಗಂತೆ ಯೋಗಂಚ ಶಾಶ್ವತ ವೇದಾಂತಜ್ಞಾನಸಿಂಚೀರ್ಷಾನ್ನದೋ ಭೇತ್ ಪಾಪಕ್ಷಯವಾಗ್ತದೆ ಪಾಪನಾಶ ಇಷ್ಟಸಿದ್ಧಿ ಆರೋಗ್ಯ ಧರ್ಮ ವೇದಾರ್ಥಜ್ಞಾನ ಚೆನ್ನಾಗಿ ಸಮ್ಯಗ್ ವೇದಾ ವೇದ ಪರಿಜ್ಞಾನಂ ಸದನುಷ್ಠಾನಂ ಅದರ ಒಳ್ಳೆಯ ಆಚಾರ ಅನುಷ್ಠಾನ ಇಹಾಮತ್ರ ಮಹಾಭೋಗ ಅನಂತೆಯೇ ಯೋಗಂಚ ಶಾಶ್ವತಂ ಇಹ ಪರಗಳೆರಡರಲ್ಲಿಯೂ ಅನಂತವಾದಂತಹ ಕೊನೆ ಇಲ್ಲದಂತಹ ಶಾಶ್ವತವಾದ ಮಹಾಭೋಗಗಳು ಹಾಗೂ ಶಾಶ್ವತವಾದಂತಹ ಯೋಗ ಮುಖ್ಯವಾಗಿ ಹೇಳುವಂಥದ್ದು ಅಂದರೆ ಮತ್ತು ಬ್ರಹ್ಮಜ್ಞಾನ ವೇದಾಂತಜ್ಞಾನಸಿದ್ಧಿ ಇವುಗಳೆಲ್ಲ ಉಂಟಾಗ್ತವೆ ಮಾರ್ಗಶೀರ್ಷ ಮಾಸದಲ್ಲಿ ಅನ್ನದಾನವನ್ನು ಮಾಡಿದರೆ ಬಹಳ ಹೆಚ್ಚಿನ ಫಲ ಇದು ಮಾರ್ಗಶೀರ್ಷೆ ಹುಷಃಃಃಕಾಲೇ ದಿನಯಮಥಾ ಪಿ ದೇವಾನ್ ಭೋಗಕಾಮು ನಾಧರ್ಮ ನಾಧನುರ್ಮಾಸಿ ಮಾರ್ಗಶೀರ್ಷ ಮಾಸದಲ್ಲಿ ಮೂರು ದಿನಗಳು ಹುಷಃ ಕಾಲದಲ್ಲಿ ಬೆಳಗಿನ ಕಾಲದಲ್ಲಿ ದೇವತೆಗಳನ್ನು ಭೋಗವನ್ನು ಅಪೇಕ್ಷಿಸ್ತಕ್ಕಂಥವನ್ನ ಅರ್ಚಿಸಬೇಕು ಹಾಗೆ ಮಾಡಿದರೆ ಧನುರ್ಮಾಸ ಆದರೆ ಆಗ ಧನುರ್ಮಾಸ ಇದ್ದೇ ಇರಬೇಕು ಅಂತ ಹೇಳ್ತಾರೆ ಮಾರ್ಗಶೀರ್ಷ ಮಾಸದಲ್ಲಿ ಧನುರ್ ಧನುರ್ಮಾಸದ ಕಾಲ ಇದ್ದರೆ ಅದು ಶ್ರೇಷ್ಠವಾಗಿರ್ತದೆ ಅಂತ ಹೇಳಿ ಅಂದರೆ ನ ಅಧ ನ ಅಧನುರ್ಮಾಸಿಕೋ ಭವಿ ಅಧನುರ್ಮಾಸಿಕವಾದ ಮಾರ್ಗಶೀರ್ಷ ಅಲ್ಲ ಧನುರ್ಮಾಸದ ಮಾರ್ಗಶೀರ್ಷ ಕಾರ್ತಿಕ ಮತ್ತು ಮಾರ್ಗಶೀರ್ಷ ಮಾಸಗಳು ಅಶ್ವೇಜ ಕಾರ್ತಿಕ ಮಾರ್ಗಶಿರ ಪುಷ್ಯ ಅಂತ ಬರ್ತದಲ್ಲ ಆ ಕಾರ್ತಿಕ ಮತ್ತು ಮಾರ್ಗಶೀರ್ಷ ಎರಡೂ ಮಾಸಗಳ ಸ್ವಲ್ಪ ಸ್ವಲ್ಪ ಭಾಗ ಇರ್ತದೆ ಧನುರ್ಮಾಸದ ಆಚರಣೆಯಲ್ಲಿ ಹಾಗೆ ಆ ಮಾರ್ಗಶೀರ್ಷಯುಕ್ತವಾದಂತಹ ಧನುರ್ಮಾಸದ ದಿವಸ ಮಾಡಬೇಕು ಯಾವುದು ಈ ದೇವತೆಗಳ ಪೂಜೆಯನ್ನು ಮಾಡಿದರೆ ಸಕಲಿಷ್ಟಾರ್ಥಗಳು ಸಿದ್ಧಿಸ್ತವೆ ಯಾವತ್ತು ಸಂಗವ ಕಾಲಂತೂ ಧನುರ್ಮಾಸೋ ವಿಧಿಯತೆಯೇ ಧನುರ್ಮಾಸದಲ್ಲಿ ಪ್ರತಿದಿನವೂ ಕೂಡ ಸಂಗವ ಕಾಲ ದಿನದ ಐದು ಭಾಗಗಳಲ್ಲಿ ಎರಡನೆಯದು ಹ್ಞೂ ಎರಡನೇ ಅದರವರೆಗೆ ಧನುರ್ಮಾಸ ಇರ್ತದೆ ಬೆಳಿಗ್ಗೆ ಸಂಗವ ಕಾಲ ಅಂತ ಹೇಳಿದರೆ ಹಗಲಿನಲ್ಲಿ ಐದು ಭಾಗವನ್ನು ಮಾಡಿದರೆ ಅದರಲ್ಲಿ ಮೊದಲೆರಡು ಭಾಗ ಅದು ಧನುರ್ಮಾಸಕ್ಕೆ ಪ್ರಶಸ್ತವಾದ ಧನುರ್ ಪೂಜೆಗೆ ಹ್ಞೂ ಬೆಳಗಿನ ಅಂದರೆ ಸೂರ್ಯೋದಯ ಅಥವಾ ಅರುಣೋದಯ ಕಾಲದಿಂದ ಎರಡು ಭಾಗಗಳವರೆಗೆ ಒಟ್ಟು ಐದು ಭಾಗದಲ್ಲಿ ಎರಡು ಭಾಗ ನಾವು ಒಂದು ಗಂಟೆ ಅಂತ ಹೇಳಿದರೆ ಹಗಲು ಹನ್ನೆರಡರಲ್ಲಿ ನಾವು ಐದು ಭಾಗ ಮಾಡಿದರೆ ಸುಮಾರು ಎರಡು ಗಂಟೆ ಚಿಲ್ಲರೆ ಹೊತ್ತು ಬರ್ತದೆ ಒಂದೊಂದು ಭಾಗ ಆಗ ನಾಲ್ಕು ಗಂಟೆ ಚಿಲ್ಲರೆ ಐದು ಗಂಟೆ ಹೊತ್ತು ಹ್ಞೂ ಬೆಳಗಿನದ್ದು ಧನು ಸಂಗವಕಾಲ ಅಂತಲೇ ಹೇಳ್ತಾರೆ ಧನುರ್ಮಾಸೆಯೇ ನಿರಾಹಾರೋ ಮಾಸ ಮಾತ್ರ ಜಿತೇಂದ್ರಿಯ ಇಂತಹ ಧನುರ್ಮಾಸ ಕಾಲದಲ್ಲಿ ಉಪವಾಸವಿದ್ದು ನಿರಾಹಾರನಾಗಿ ಒಂದು ತಿಂಗಳ ಕಾಲ ಹ್ಞೂ ಜಿತೇಂದ್ರಿಯನಾಗಿದ್ದು ಜಯಿಸಿ ಹ್ಞೂ ಇಂದ್ರಿಯ ನಿಗ್ರಹವನ್ನು ಮಾಡಿ ಆ ಮಧ್ಯಾಹ್ನ ಜಪೇದ್ ವಿಪ್ರೋ ಗಾಯತ್ರಿ ವೇದ ಮಾತ್ರಂ ಮಧ್ಯಾಹ್ನದವರೆಗೆ ಉಪವಾಸವಿದ್ದು ಜಿತೇಂದ್ರಿಯನಾಗಿ ವೇದ ಮಾತಿಯಾದ ಗಾಯತ್ರಿಯನ್ನು ಹ್ಞೂ ವಿಪ್ರನಾದವನ್ನು ಬ್ರಾಹ್ಮಣನಾದವನ್ನು ಜಪಿಸಬೇಕು ಪಂಚಾಕ್ಷರಾಧಿಕಾನ್ ಮಂತ್ರಾನ್ ಪಶ್ಚಾ ಜಪೇತ್ ಮಧ್ಯಾಹ್ನದ ರಾತ್ರಿ ಮಲಗುವವರೆಗೆ ಪಂಚಾಕ್ಷರಿ ಮಂತ್ರ ಮಂತ್ರ ಮೊದಲಾದಂತ ಮಂತ್ರಗಳನ್ನು ಜಪಿಸಬೇಕು ಅದರಿಂದ ಏನಾಗ್ತದೆ ಜ್ಞಾನ ಲಬ್ ವಿಪ್ರೋ ಮುಕ್ತಿಮಾಪ್ನೋತ್ ಜ್ಞಾನವನ್ನು ಪಡೆದು ಮರಣಾನಂತರ ಮುಕ್ತಿಯನ್ನು ಹೊಂದುತ್ತಾನೆ ಅನ್ಯಷಾಂ ನರನಾರೀಣಾಂ ತ್ರಿಸ ಜಪೇನ ಚ ಸದಾ ಪಂಚಾಕ್ಷರಸ್ಥ ವಿಶುದ್ಧ ಜ್ಞಾನಮಾಪ್ಯತೆ ಇತರರಿಗೆ ವಿಪ್ರರನ್ನು ಹೊರತುಪಡಿಸಿ ಇತರರಿಗೆ ನರನಾರಿಯರಿಗೆ ಸ್ತ್ರೀಪುರುಷರಿಗೆ ನಿತ್ಯವೂ ಮೂರು ಹೊತ್ತು ಸ್ನಾನ ಜಪ ಪಂಚಾಕ್ಷರಿ ಮತ್ತು ಜಪ ಇವುಗಳಿಂದ ಅಶುದ್ಧಂಥ ಜ್ಞಾನವನ್ನು ವಿಶುದ್ಧ ಜ್ಞಾನ ಇಷ್ಟಮಂತ್ರಾನ್ ಸದಾ ಜಪ್ವಾ ಪಾಪ ಮಹಾಪಾಪಕ್ಷ ಲಭೆಯ ಶುದ್ಧ ಜ್ಞಾನ ಅಂತೇಳಿದರೆ ತಪ್ಪುಗಳು ಇಲ್ಲದಂತಹ ಜ್ಞಾನ ಶುದ್ಧ ಜ್ಞಾನ ಅಲ್ಪ ಜ್ಞಾನ ಅಥವಾ ಪ್ರಮಾದ ಜ್ಞಾನಗಳೆಲ್ಲ ಅನರ್ಥ ಜ್ಞಾನಗಳೆಲ್ಲ ನಿಜವಾದ ಜ್ಞಾನ ಏನು ಅದು ಉಂಟಾಗ್ತದೆ ಅಂಥೇಳಿ ಹಾಗೆಯೇ ಇಷ್ಟಮಂತ್ರನ್ ಸದಾ ಜಪ್ತ ಮಹಾಪಾಪಕ್ಷಯಂ ಲಭೇತ್ ತಮಗಿಷ್ಟವಾದಂತಹ ಮಂತ್ರಗಳನ್ನು ದೇವತಾ ಮಂತ್ರಗಳನ್ನು ಜಪಿಸಿದರೆ ಮಹಾಪಾಪಗಳು ನಾಶವಾಗ್ತದೆ ನಾಶವಾಗ್ತವೆ ಧನುರ್ಮಾಸ ವಿಶೇಷಣ ಮಹಾ ನೈವೇದ್ಯಮ ಆಚರೇತ್ ಶಾಲಿತಂಡುಲಭಾರೇಣ ಮರೀಚ ಪ್ರಸ್ಥಕೇನ ಚ ಧನುರ್ಮಾಸದಲ್ಲಿ ಒಂದು ಪ್ರಸ್ಥ ಪರಿಮಿತವಾದಂತಹ ಮೆಣಸು ಮಿಶ್ರಿತವಾದ ಕರಿಮೆಣಸು ಒಳ್ಳೆ ಮೆಣಸು ಕಾಳುಮೆಣಸು ಅಂತ ಹೇಳ್ತೇವೆ ಮಿಶ್ರಿತವಾದಂಥ ಶಾಲೆಯನ್ನದಿಂದ ಮಹಾ ನೈವೇದ್ಯವನ್ನು ಮಾಡಬೇಕು ಗಣನ ದ್ವಾದಶಂ ಸರ್ವಂ ಮಧ್ವಾಜ್ಯ ಕೂಡವೇನ ಹೀ ದ್ರೋಣಯುಕ್ತೇನ ಮುದ್ಗೇನ ದ್ವಾದಶ ವ್ಯಂಜನೇನ ಚ ನೈವೇದ್ಯವೆಲ್ಲ ಕೂಡ ಹನ್ನೆರಡು ವಿಧವಾಗಿರಬೇಕು ಅಂತ ಹೇಳ್ತಾರೆ ಗಣನಾ ದ್ವಾದಶಂ ಸರ್ವಂ ಎಲ್ಲ ನೈವೇದ್ಯಗಳು ಕೂಡ ಜೇನುತುಪ್ಪ ಮತ್ತು ತುಪ್ಪ ಇವು ಹನ್ನೆರಡು ಕೂಡ ಒಂದಷ್ಟು ಇರಬೇಕು ಪ್ರಮಾಣ ಈಗ ಉದಾಹರಣೆಗೆ ಸತ್ಯನಾರಾಯಣ ಪೂಜೆಗೆ ಸಪಾದ ಭಕ್ಷ್ಯ ಅಂತ ಹೇಳ್ತಾರೆ ಎಲ್ಲವೂ ಕೂಡ ಕಾಲು ಕಾಲು ಈಗ ಒಂದು ಸೇರು ಅಥವಾ ಒಂದು ಕೊಡ್ತೆ ಅಂತ ತೊಳೆ ಒಂದು ಕಾಲು ಕುಡ್ತೆ ಅಂತ ತಗೊಳ್ಬೇಕು ಎಲ್ಲವನ್ನು ಸಪಾದ ಭಕ್ಷ್ಯ ಅಂದರೆ ಪಾದ ಕಾಲು ಪಾದ ಸಹಿತವಾದ ಕಾಲು ಸಹಿತವಾದಂತಹ ಅಳತೆ ಪ್ರಮಾಣಗಳು ವಸ್ತುಗಳನ್ನು ಹಾಕಿ ಮಾಡಿದಂಥ ಭಕ್ಷ್ಯ ಸಪಾದ ಭಕ್ಷ್ಯ ಸತ್ಯನಾರಾಯಣ ಪೂಜೆ ಹಾಗೆ ಇಲ್ಲಿ ಹನ್ನೆರಡು ಹನ್ನೆರಡು ಇರಬೇಕು ಅಂತೇಳಿ ಅಳತೆ ಯಾವುದೇ ಅಳತೆಯನ್ನು ಹೇಳಿದರೂ ಕೂಡ ಜೇನುತುಪ್ಪ ತುಪ್ಪ ಇವುಗಳು ಹನ್ನೆರಡು ಕೂಡವಾದಷ್ಟು ಇರಬೇಕು ಹೆಸರು ಪಾಯಸಮಂತಾದವುಗಳು ಹನ್ನೆರಡು ದ್ರೋಣಗಳು ಹನ್ನೊಂದು ವ್ಯಂಜನ ಮೇಲೋಗರ ಇರಬೇಕು ಅಂತೇಳಿ ಹೇಳ್ತಾರೆ ಅಂದರೆ ಇಲ್ಲಿ ನಾವು ಗಣನ ದ್ವಾದಶಂ ಸರ್ವರ್ವ ಮಧ್ವಾಜ್ಯ ಕುಡವೇನ ಹಿ ದ್ರೋಣಯುಕ್ತೇನ ಮುದ್ಗೇನ ದ್ವಾದಶ ವ್ಯಂಜನೇನ ಚ ಹನ್ನೆರಡು ವ್ಯಂಜನಗಳು ವ್ಯಂಜನ ಅಂದರೆ ಪದಾರ್ಥಗಳು ಬೇರೆ ಬೇರೆ ಅನ್ನಕ್ಕೆ ಸೇರಿಸಲಿಕ್ಕೆ ಘೃತಪಕ್ವೈರಪೂಪೈಷ್ಚ ಮೋದಕೈಶಾಲಿಕಾಧಿಬಿ ದ್ವಾದದಧಿ ಕ್ಷೀರೈರ್ ದ್ವಾಶ ಪ್ರಸ್ಥಕೇನ ಚ ತುಪ್ಪದಿಂದ ಕರೆದಿರತಕ್ಕಂತಹ ಕರಿಗಡುಬು ಮೋದಕಗಳು ಹನ್ನೆರಡು ಚಾಲ್ಯನ್ನ ಮತ್ತು ಮೊಸರು ಹಾಲು ಇವುಗಳು ಹನ್ನೆರಡು ಕೊಡೋದಷ್ಟು ಇರಬೇಕು ನಾರಿಕೇಳ್ ಫಲ ಆದೀನಾಂ ತಥಗಣನಯ ಸಹ ದ್ವಾದಶ ಕ್ರಮುಕೈರ್ಯುಕ್ತ ಷಟ್ ತ್ರ ಅಂಥೇಳಿ ಬರ್ತು ಮುಂದೆ ಪತ್ರಕೈರ್ಯುತ ಅಂದರೆ ಹನ್ನೆರಡು ತೆಂಗಿನಕಾಯಿ ಆಮೇಲೆ ಶಾಲನ್ನ ಮತ್ತೆ ಮೊಸರು ಹಾಲು ಇವುಗಳೆಲ್ಲ ಹನ್ನೆರಡು ಕೊಡೋದಿಷ್ಟು ಇರಬೇಕು ಆಮೇಲೆ ಹನ್ನೆರಡು ಅಡಿಕೆ ಕ್ರಮುಕ ಮೂವತ್ತಾರು ವೀಳ್ಯದೆಲೆ ತಾಂಬೂಲ ಹ್ಞೂ ದ್ವಾದಶ ಕ್ರಮುಖೈರ್ಯುಕ್ತಂ ಷಟ್ ತ್ರಿಂಶತ್ ಮೂವತ್ತಾರು ಪತ್ರಕೈರ್ಯುತಮ್ ಷಟ್ ತ್ರಿಂಶತ್ ಪತ್ರಕೈರ್ಯುತಮ್ ವೀಳ್ಯದೆಲೆ ಮೂವತ್ತಾರು ಇರಬೇಕು ಅಂತೇಳಿ ಹೇಳ್ತಾರೆ ಆಮೇಲೆ ಕರ್ಪೂರ ಖುರಚೂರ್ಣೇನ ಪಂಚಸೌಗಂಧಿ ಕೈರ್ಯುತಮ್ ಪಚ್ಚೆಕರ್ಪೂರ ಹ್ಞೂ ಆಮೇಲೆ ಐದು ಸುಗಂಧ ದ್ರವ್ಯಗಳು ತಾಂಬೂಲಯುಕ್ತಂತು ಯದಾ ಮಹಾ ನೈವೇದ್ಯ ಲಕ್ಷಣಂ ಇವುಗಳಿಂದ ಕೂಡಿದ ತಾಂಬೂಲ ಇದೆಲ್ಲವೂ ಸೇರಿದರೆ ಮಹಾ ನೈವೇದ್ಯ ಅಂತೇಳಿ ಇದು ಮಹಾ ನೈವೇದ್ಯ ಲಕ್ಷಣ ಮಹಾ ನೈವೇದ್ಯಮೇತದ್ವೈ ದೇವತಾರ್ಪಣಪೂರ್ವಕಂ ಇದನ್ನು ಮಹಾ ದೇವರಿಗೆ ಮಹಾ ನೈವೇದ್ಯವನ್ನು ದೇವರಿಗೆ ನಿವೇದಿಸಿದ ಮೇಲೆ ಆ ಮಹಾನೈವೇದ್ಯವನ್ನ ನೈವೇದ್ಯವನ್ನು ಅವರವರ ಜಾತಿಗನುಸಾರವಾಗಿ ಆಯಾಯ ದೇವಭಕ್ತರಿಗೆ ದಾನ ಮಾಡಬೇಕು ವರ್ಣಾನುಕ್ರಮ ಪೂರ್ವೇಣ ತದ್ಭಕ್ತೆಭ್ಯ ಪ್ರದಾಪೇದ ಏವಂ ಚೌದನ ನೈವೇದ್ಯಾತ್ ಭೂಮೌ ರಾಷ್ಟ್ರಪತಿರ್ ಈ ರೀತಿಯಾಗಿ ಅನ್ನವನ್ನು ನೈವೇದ್ಯ ಮಾಡಿದರೆ ಭೂಲೋಕದಲ್ಲಿ ರಾಜನಾಗ್ತಾನೆ ರಾಷ್ಟ್ರಪತಿ ಅಂತೇಳಿದರೆ ರಾಷ್ಟ್ರದ ಪತಿ ಒಡೆಯ ರಾಜ ನೋಡಿ ನಾವು ಈ ಅರ್ಥವನ್ನು ಕೆಲವು ಸಲ ಗ್ರಹಿಸುವುದಿಲ್ಲ ಈಗ ರಾಷ್ಟ್ರಪತಿ ರಾಷ್ಟ್ರಾಧ್ಯಕ್ಷ ಅಂತ ಹೇಳಿ ಅಂದರೆ ಏನು ನಿಜವಾಗಿ ರಾಜ ಅಂತೇಳಿ ಭೂಮಿಗೆ ಅಧಿಪತಿಯ ಅಂತೇಳಿ ಮೊದಲನೇ ಕಾಲದಲ್ಲಿ ರಾಜ ಈಗ ರಾಷ್ಟ್ರಪತಿ ಅಂತೇಳಿ ಹೇಳ್ತೀವಿ ಮಹಾ ನೈವೇದ್ಯದಾನೇನ ನರ ಸ್ವರ್ಗಮೋ ಆ ಮಹಾ ದಾನ ಮಾಡಿದರೆ ಸ್ವರ್ಗವನ್ನು ಪಡೀತಾನೆ ಮನುಷ್ಯ ಮಹಾ ನೈವೇದ್ಯದಾನೇನ ಸಹಸ್ರೇಣ ದ್ವಿಜರ್ಷಭಾ ಎಲೆ ತ್ವಜೋತ್ತಮರೇ ಈ ಸಾವಿರ ಮಹಾನೈವೇದ್ಯವನ್ನು ದಾನ ಮಾಡಿದರೆ ಸತ್ಯಲೋಕಂಚ ತೋಕೆ ಪೂರ್ಣ ಆಯುಷ್ಯ ಪೂರ್ಣಮ್ನು ಸತ್ಯಲೋಕವನ್ನು ಅದುಕಿಂತಲೂ ಉತ್ಕೃಷ್ಟವಾದ ಲೋಕವನ್ನು ಹ್ಞೂ ತದೂರ್ಧ್ವಂ ಲೋಕಮಾಪ್ಯ ಪುನರ್ಜನ್ಮ ಭಗ್ ಸತ್ಯಲೋಕಂಚ ತಲ್ಲೋಕೆ ಪೂರ್ಣ ಆಯುರವಾಪ್ನಿಯಾ ಸತ್ಯಲೋಕವನ್ನು ಪಡೆದು ಪೂರ್ಣ ಆಯುಷ್ಯವನ್ನು ಹೊಂದುತ್ತಾರೆ ಸಹಸ್ರಾ ಯಾವುದು ಮಹಾ ನೈವೇದ್ಯವನ್ನು ದಾನ ಮಾಡಿದರೆ ಅದರಲ್ಲಿ ಮೂವತ್ತು ಸಾವಿರ ದಾನ ಮಾಡಿದರೆ ಒಂದು ಸಾವಿರ ದಾನ ಮಾಡಿದರೆ ಸತ್ಯಲೋಕದಲ್ಲಿ ಪೂರ್ಣ ಆಯುಷ್ಯವನ್ನು ಸಹಸ್ರಾಣಾಂಚ ತ್ರಂಶತ್ಯ ಮಹಾ ನೈವೇದ್ಯದಾನತಃ ತದು ತದೂರ್ಧ್ವಲೋಕಾಪ್ಯವ ನ ಪುನರ್ಜನ್ಮ ಭಾಗ್ ಭವೇತ್ ಮೂವತ್ತು ಸಾವಿರ ಮಹಾ ನೈವೇದ್ಯ ದಾನವನ್ನು ಮಾಡಿದಂಥವನು ಸತ್ಯಲೋಕಕ್ಕಿಂತಲೂ ಉತ್ಕೃಷ್ಟವಾದ ಲೋಕವನ್ನು ಪಡೆದು ಅವನಿಗೆ ಪುನರ್ಜನ್ಮ ಇಲ್ಲದಾಗ್ತದೆ ಹಾಗೂ ಮುಕ್ತಿಯನ್ನು ಪಡೀತಾನೆ ಅಂಥೇಳಿ ಹೇಳ್ತಾರೆ ಸಹಸ್ರಾಣಂಚತ್ರ ಜನ್ಮ ನೈವೇದ್ಯ ಮೀರಿತು ತಾವನ್ನೈವೇದ್ಯದಾನು ಮಹಾಪೂರ್ಣ ತಮ ತದುಚ್ಯತೆ ಮೂವತ್ತಾರು ಸಾವಿರ ಷಟ್ ತ್ರ ಸಹಸ್ರಾಂ ಸಾ ಮಹಾನ್ೈವೇದ್ಯಗಳಿಗೆ ಜನ್ಮ ನೈವೇದ್ಯ ಅಂತೇಳಿ ಹೆಸರು ತಾವನ್ನೈವೇದ್ಯದಾನಂತೂ ಮಹಾಪೂರ್ಣ ತದುಚ್ಚತಿ ಆ ಅಂತಹ ಜನ್ಮ ನೈವೇದ್ಯದಾನಕ್ಕೆ ಅಂದರೆ ಮೂವತ್ತಾರು ಸಾವಿರ ಮಹಾ ನೈವೇದ್ಯದಾನಕ್ಕೆ ಮಹಾಪೂರ್ಣ ಅಂಥೇಳಿ ಹೆಸರು ಮಹಾಪೂರ್ಣಸೈವೇದ್ಯಂ ಜನ್ಮ ಜನ್ಮ ನೈವೇದ್ಯಮಿಷ್ಯತೆ ಜನ್ಮ ನೈವೇದ್ಯದಾನೇನ ಪುನರ್ಜನ್ಮನ ವಿದ್ಯತೆ ಈ ಮಹಾಪೂರ್ಣ ನೈವೇದ್ಯ ಅಥವಾ ಜನ್ಮ ನೈವೇದ್ಯ ಇದನ್ನು ದಾನ ಮಾಡಿದರೆ ಪುನರ್ಜನ್ಮ ಇಲ್ಲ ಮುಕ್ತಿ ಸಿಗ್ತದೆ ಊರ್ಜೆ ಮಾಸಿ ದಿನೇ ಪುಣ್ಯೇ ಜನ್ಮ ನೈವೇದ್ಯಮಾಚರೇತ್ ಸಂಕ್ರಾಂತಿಪಾತ ಜನ್ಮರ್ಕ್ಷ ಪೌರ್ಣಮಾಸ್ಯಾದಿ ಸಂಯುತೆ ಮೂವತ್ತಾರು ಸಾವಿರ ಜನರಿಗೆ ಕೊಟ್ಟರೆ ಹ್ಞೂ ಮಹಾ ನೈವೇದ್ಯವನ್ನು ಊರ್ಜೆ ಮಾಸಿ ದಿನೇ ಪುಣ್ಯೇ ಕಾರ್ತಿಕ ಮಾಸದಲ್ಲಿ ಸಂಕ್ರಮಣ ಆಮೇಲೆ ವ್ಯತಿಪಾತ ಜನ್ಮ ನೈವೇದ್ಯ ಮಾಚರೇತ್ ಸಂಕ್ರಾಂತಿಪಾತ ಜನ್ಮರ್ಕ್ಷ ಪೌರ್ಣಮಾಸ್ಯಾದಿ ಸಂಯುತೆ ಅಬ್ಧ ಜನ್ಮದಿನೇ ಕುರಿಯಾದ ಜನ್ಮ ನೈವೇದ್ಯ ಉತ್ತಮ ಜನ್ಮ ನಕ್ಷತ್ರ ಮುಂತಾದಂತಹ ಇರತಕ್ಕಂಥ ಪುಣ್ಯ ದಿನಗಳಲ್ಲಿ ಮತ್ತು ಹುಣ್ಣಿಮೆಯಲ್ಲಿ ಈ ಜನ್ಮ ನೈವೇದ್ಯವನ್ನು ದಾನ ಮಾಡಬೇಕು ಸಮರ್ಪಣೆ ಮಾಡಬೇಕು ಮಾಸಾಂತರೇಶು ಜನ್ಮರಕ್ಷಪೂರ್ಣ ಯೋಗ ದಿನೇ ಹಾಗೆ ಬೇರೆ ತಿಂಗಳುಗಳಲ್ಲಿ ಕೂಡ ಜನ್ಮನಕ್ಷತ್ರ ದಿವಸ ಪೂರ್ಣ ಯೋಗದ ದಿವಸ ಅದನ್ನು ಮಾಡಬಹುದು ಪೂರ್ಣ ನೈವೇದ್ಯ ಜನ್ಮ ಮಹಾ ನೈವೇದ್ಯವನ್ನು ಮಾಡಬೇಕು ಅಂತೇಳಿ ಜನ್ಮ ನೈವೇದ್ಯವನ್ನು ಅಥವಾ ಪೂರ್ಣ ಮಹಾಪೂರ್ಣ ನೈವೇದ್ಯವನ್ನ. ಆಮೇಲೆ ಮೇಲ ನೀಚ ಶನೇರ್ವಾ ಪಿ ತಾವತ್ ಸಹಸ್ರಮಾಚರೇತ್ ಜನ್ಮ ನೈವೇದ್ಯದಾನೇನ ಜನ್ಮಾರ್ಪಣ್ ಲಭೇತ್ ಯುಗಾದಿಯ ದಿವಸದಲ್ಲಿ ಈ ಜನ್ಮ ನೈವೇದ್ಯವನ್ನು ಮಾಡಬೇಕು ಅಂತೇಳಿ ಹೇಳ್ತಾರೆ ಅಬ್ದ ಜನ್ಮದಿನ ಅಂತೇಳಿದರೆ ಯುಗಾಬ್ದಿ ಯುಗ ಹಬ್ಧ ಜನ್ಮ ಅಂದರೆ ಯುಗಾದಿ ಹಬ್ಧ ಅಂದರೆ ವರ್ಷ ಅದರ ಜನ್ಮ ಹುಟ್ಟು ಅಂದರೆ ಆ ಯುಗದ ಆದಿ ಯುಗಾದಿಯ ದಿವಸ ಜನ್ಮ ನೈವೇದ್ಯವನ್ನು ಮಾಡಬೇಕು ಮಿಕ್ಕ ಮಾಸಗಳಲ್ಲಿ ಕೂಡ ಜನ್ಮ ನಕ್ಷತ್ರ ಇರತಕ್ಕಂತಹ ದಿನ ಹುಣ್ಣಿಮೆಯ ದಿನಗಳಲ್ಲಿ ಮಾಡಬೇಕು ಆಮೇಲೆ ಶನಿಯ ಸಂಬಂಧ ಇರತಕ್ಕಂಥ ಅಂದರೆ ಶನಿವಾರ ಶನಿಯ ಸಂಬಂಧವಿರೋ ದಿನಗಳಲ್ಲಿ ಕೂಡ ಮೂವತ್ತು ಸಾವಿರ ಜನ್ಮ ನೈವೇದ್ಯವನ್ನು ಮಾಡಬೇಕು ಜನ್ಮ ನೈವೇದ್ಯವನ್ನು ದಾನ ಮಾಡಿದರೆ ಜನ್ಮವನ್ನೇ ಸಮರ್ಪಣೆ ಮಾಡಿದಂಥ ಫಲ ಸಿಗ್ತದೆ ಜನ್ಮ ಅರ್ಪಣ ಶಿವ ಪ್ರೀತ ಸ್ವಸಯುಜ್ಯಂ ದಿ ಇದ್ ತಜ್ಜನ್ಮನೈವೇದ್ಯಂ ಶಿವಸ್ಯವ ಪ್ರಾಪೇತ್ ಹೀಗೆ ಜನ್ಮವನ್ನೇ ಅರ್ಪಿಸಿದರೆ ಶಿವನು ಸುಪ್ರೀತನಾಗಿ ತನ್ನ ಲೋಕವನ್ನೇ ಕರ್ಣಿಸ್ತಾನೆ ಈ ಜನ್ಮ ನೈವೇದ್ಯವನ್ನು ಶಿವನಿಗೆ ಮಾತ್ರ ಸಮರ್ಪಣೆ ಮಾಡಬೇಕು ಯೋನಿಲಿಂಗಸ್ವರು ಶಿವೋ ಜನ್ಮ ನಿ ತಸ್ಮ್ ಜನ್ಮ ನಿವೃತ್ತರ್ಥ ಜನ್ಮಪೂಜಾ ಕಾರಣ ಯಾಕೆ ಇದಕ್ಕೆ ಶಿವನಿಗೆ ಸಮರ್ಪಣೆ ಮಾಡಬೇಕು ಜನ್ಮ ನೈವೇದ್ಯವನ್ನು ಕಾರಣವಾದಂತಹ ಲಿಂಗಸ್ವರೂಪದಿಂದ ಇರತಕ್ಕಂತಹ ಕಾರಣಲಿಂಗ ಶಿವನೇ ಜನ್ಮವನ್ನು ಉಂಟು ಮಾಡುವಂಥ ಮಾಡತಕ್ಕಂಥವನು ಅಂದರೆ ಪರಮಾತ್ಮ ಅಂತಲೇ ಹೇಳ್ತಕ್ಕಂಥದ್ದು ಆದ ಕಾರಣ ಜನ್ಮ ನಿವೃತ್ತಿ ಆಗಬೇಕಿದ್ರೆ ಅವನನ್ನೇ ಪ್ರಾರ್ಥಿಸಬೇಕು ಅವನಿಗೆ ಸಮರ್ಪಣೆಯನ್ನು ಮಾಡಬೇಕು ಬಿಂದು ಸರ್ವಂ ಜಗತ್ ಸ್ಥಾವರ ಜಂಗಮಂ ಬಿಂದು ಶಕ್ತಿ ಶಿವೋ ನಾದ ಶಿವಶಕ್ತ್ಯಾತ್ಮಕಂ ಜಗತ್ ಸ್ಥಿರ ಮತ್ತು ಚರರೂಪವಾಗಿರತಕ್ಕಂಥ ಈ ಜಗತ್ತೆಲ್ಲವೂ ಕೂಡ ಬಿಂದು ಮತ್ತು ನಾದ ಸ್ವರೂಪವಾದದ್ದು ಬಿಂದು ಅಂತೇಳಿ ಹೇಳಿದರೆ ಆದಿಶಕ್ತಿಯು ನಾದ ಅಂತೇಳಿದರೆ ಶಿವ ಆದ ಕಾರಣ ಈ ಜಗತ್ತು ಶಿವಶಕ್ತಿ ಸ್ವರೂಪವಾದದ್ದು ನಾದಾಧಾರಮಿದಂ ನಾದ ಆಧಾರಂ ಇದಂ ಬಿಂದು ಬಿಂದು ಆಧಾರಂ ಇದಂ ಜಗತ್ತು ಜಗದಾಧಾರಭೂತೌ ಬಿಂದು ನಾದವ್ಯವಸ್ಥಿತವು ಬಿಂದುವಿಗೆ ಆಧಾರ ನಾದ ಅಂದರೆ ಆದಿಶಕ್ತಿಗೆ ಆಧಾರ ಶಿವ ಶಿವ ಅಂದರೆ ಇನ್ನೊಂದು ಪರ್ಯಾಯ ಆದಿನಾದ ನೋಡಿ ಅಲ್ಲಿ ಮಾಹೇಶ್ವರ ಸೂತ್ರಗಳು ಬಂತು ಢಕ್ಕಾನಾದದಿಂದ ಅಕ್ಷರಗಳು ಮೊದಲ ವರ್ಣೋತ್ಪತ್ತಿ ಆಯಿತು ಅಲ್ಲಿ ಪಾಣಿನಿ ಮಹರ್ಷಿಗೆ ಅದು ಮಾಹೇಶ್ವರ ಸೂತ್ರಗಳಾಗಿ ಗೋಚರವಾಯ್ತು ಹದಿನಾಲ್ಕು ಐ ಉಣ್ ಋ ಋಕ್ ಏಂ ಐ ಔರಟ್ ಲಣ್ ಝಮಣ ನಂ ಝಭನ್ ಘಢ ದಶ್ ಘದಶಶ್ ಝಭ ಘಡ ಘಡ ಧ್ ಜಬ ಘ ಘಢ ಧಶ್ ಖ್ ಕಫ್ ಶಶಸರ್ ಹಲ್ ಅಂತೇಳಿ ಹದಿನಾಲ್ಕು ಮಹೇಶ್ವರ ಸೂತ್ರಗಳಾಯಿತು ಹೀಗೆ ಅದರ ಆಧಾರದಲ್ಲಿ ಪಾಣಿನಿ ಅತ್ಯಪೂರ್ವವಾದ ಅಭೂತಪೂರ್ವವಾದ ಒಂದು ವ್ಯಾಕರಣಶಾಸ್ತ್ರವನ್ನು ರಚನೆ ಮಾಡಿದೆ ಅಷ್ಟು ಎಂಟು ಅಧ್ಯಾಯಗಳಂತಹ ಹೀಗೆ ನಾದಕ್ಕೆ ಮೂಲ ಶಿವ ಶಕ್ತಿ ಅಥವಾ ಬಿಂದು ಅಂತೇಳಿದರೆ ಶಕ್ತಿ ಆದಿಶಕ್ತಿ ಶಕ್ತಿ. ಆಧಾರ ನಾದ ಆ ಬಿಂದು ಜಗತ್ತಿಗೆ ಆಧಾರವಾಗಿರ್ತಕ್ಕಂಥದ್ದು ಹ್ಞೂ ಹೀಗೆ ಬಿಂದು ನಾದಗಳು ಸ್ಥಿರಚರಾತ್ಮಕವಾದಂಥ ಈ ಜಗತ್ತಿಗೆ ಆಧಾರವಾಗಿವೆ ಅಂಥೇಳಿ ಬಿಂದುವಿಗೆ ಅಂದರೆ ಶಕ್ತಿಗೆ ಆಧಾರ ಶಿವ ಆದರೆ ಆ ಬಿಂದು ಜಗತ್ತಿಗೆ ಆಧಾರವಾಗಿದೆ ಅಂದರೆ ಶಕ್ತಿಯು ಜಗತ್ತಿಗೆ ಆಧಾರವಾಗಿದೆ ಹೀಗೆ ಬಿಂದು ನಾದಗಳು ಸ್ಥಿರ ಮತ್ತು ಚರಾತ್ಮಕವಾದಂತಹ ಈ ಜಗತ್ತಿಗೆ ಆಧಾರ ಅಂತೇಳಿ ಹೇಳ್ತಾರೆ ಬಿಂದು ನಾದಯುಧರ್ವಂ ಸಕಲೀಕರಣ ಭವೇತ್ ಸಕಲೀಕರಣ ಆ ಜನ್ಮ ಜಗತ್ ಪ್ರಾಪ್ನೋತ್ಯ ಸಂಶಯಂ ಜಗತ್ತು ಬಿಂದು ನಾದಗಳನ್ನ ಕೂಡಿದುದೇ ಆದರೆ ಸಕಲೀಕರಣ ಸಂಪೂರ್ಣತೆಯು ಸೃಷ್ಟಿಮುಖವಾಗ್ತದೆ ನಿಷ್ಕಲೀಕರಣ ಅಂದರೆ ಪ್ರಲಯ ನಿಷ್ಕಲ ನಿರಾಕಾರ ಸಕಲೀಕರಣ ಸಕಲ ಅಂತೇಳಿದ್ರೆ ಎಲ್ಲವೂ ಅಂದರೆ ಸಮಸ್ತ ಸೃಷ್ಟಿ ಉಂಟಾಗುವಂಥದ್ದು ಸೃಷ್ಟಿಯೋನ್ಮುಖತೆ ಹ್ಞೂ ಸೃಷ್ಟಿಯೋನ್ಮುಖ ಲಾಸ್ಯ ಅಂತೇಳಿ ಹೇಳ್ತಾರೆ ಆ ಶಕ್ತಿಯದ್ದು ಹ್ಞೂ ದೇವಿಯದ್ದು ಸೃಷ್ಟಿಯೋನ್ಮುಖವಾದಂಥ ನಗು ಆ ಒಂದು ನಗುವಿನಿಂದಲೇ ಸೃಷ್ಟಿಯಾಗ್ತದೆ ಜಗತ್ತಿನಲ್ಲಿ ಅಂತೇಳಿ ಆ ಸಕಲೀಕರಣದಿಂದ ಅಥವಾ ನಿಷ್ಕಲೀಕರಣದಿಂದ ಜಗತ್ತು ಅಂತ ಆ ಸಕಲೀಕರಣ ಯಾವುದಿದೆ ಅದರಿಂದ ಜಗತ್ತು ಉತ್ಪತ್ತಿ ಆಗ್ತದೆ ನಿಷ್ಕಲೀಕರಣದಿಂದ ಲಯವಾಗ್ತದೆ ಇದು ಸೃಷ್ಟಿ ಇದರ ಒಂದು ಪ್ರಕ್ರಿಯೆ ಇನ್ನು ಮುಂದಿನದನ್ನು ಮುಂದೆ ನೋಡೋಣ ಹರಿರಾಮ ಓಂ ದಕ್ಷ ತಕ್ಷಿವಾರ್ಪಣ